ಪ್ರಬಲನು ಮಹಾದಾನಿಯು ಆಗಿರುವ ನಿಮ್ಮ ಪ್ರಭುವಿನ ಕೃಪೆಯ ಭಂಡಾರಗಳು ಇವರ ಕೈಯಲ್ಲಿದೆಯೇ ಇವರು ಭೂಮಿ ಆಕಾಶಗಳ ಹಾಗೂ ಅವುಗಳ ನಡುವೆ ಇರುವ ವಸ್ತುಗಳ ಮಾಲಕರೆ ಹಾಗಿದ್ದರೆ ಇವರು ವಸ್ತುಲೋಕದ ಉನ್ನತಿಗಳಿಗೆ ಏರಿ ನೋಡಲಿ ಇದಂತೂ ಕೂಟಗಳ ಪೈಕಿ ಒಂದು ಸಣ್ಣ ಕೂಟವಾಗಿದ್ದು ಇಲ್ಲೇ ಸೋಲನ್ನು ಅನುಭವಿಸಲಿದೆ ಇವರಿಗಿಂತ ಮುಂಚೆ ನೂಹರ ಜನಾಂಗ ಮೊಳೆಗಳವನಾದ ಫಿರ್ಅವು ಸಮೂದ್ ಲೂಟ್ ಮತ್ತು ಐಕ್ಯದವರು ಸುಳ್ಳಾಗಿಸಿದ್ದಾರೆ ಅವರು ಕೂಟಗಳಾಗಿದ್ದರು ಅವರ ಪೈಕಿ ಪ್ರತಿಯೊಂದು ಕೂಟವೂ ಸಂದೇಶವಾಹಕರನ್ನು ಸುಳ್ಳಾಗಿಸಿತು ಮತ್ತು ನನ್ನ ಶಿಕ್ಷೆಯ ತೀರ್ಪು ಅವರ ಮೇಲೆ ಎರಗಿಯೇ ಬಿಟ್ಟಿತು ಇವರು ಒಂದು ಆಸ್ಫೋಟದ ನಿರೀಕ್ಷೆಯಲ್ಲಿದ್ದಾರೆ ಆ ಬಳಿಕ ಇನ್ನಾವುದೇ ಆಸ್ಪೋಟ ಇರಲಾರದು ಮತ್ತು ಇವರು ಓ ನಮ್ಮ ಪ್ರಭು ಲೆಕ್ಕಾಚಾರ ಜರುಗುವ ದಿನಕ್ಕಿಂತ ಮುಂಚೆಯೇ ನಮ್ಮ ಪಾಲು ನನಗೆ ಬೇಗನೆ ಕೊಟ್ಟು ಎನ್ನುತ್ತಾರೆ ಸಂದೇಶವಾಹಕರೇ ಇವರು ಹೇಳುವ ಮಾತುಗಳನ್ನು ಸಹಿಸಿಕೊಳ್ಳಿರಿ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 ಮತ್ತು ನಿರ್ಣಾಯಕವಾಗಿ ಮಾತನಾಡುವ ಸಾಮರ್ಥ್ಯ ನೀಡಿದ್ದೆವು ಗೋಡೆಯ ಅವರ ಮೇಲ್ಛಾವಡಿಯೊಳಕ್ಕೆ ನುಗ್ಗಿ ಬಂದಿದ್ದ ಆ ವ್ಯಾಜ್ಯದವರ ಸುದ್ದಿ ನಿಮಗೆ ತಲುಪಿದೆಯೇ ಅವರು ದಾವುದರ ಬಳಿಗೆ ಬಂದಾಗ ದಾವುದರು ಅವರನ್ನು ಕಂಡು ಬೆಚ್ಚಿಬಿದ್ದರು ಅವರು ಹೀಗೆಂದರು ಹೆಗರಬೇಡಿರಿ ನಾವು ಒಂದು ವ್ಯಾಜ್ಯದ ಎರಡು ಪಕ್ಷಗಳಾಗಿದ್ದು ನಮ್ಮ ಪೈಕಿ ಒಬ್ಬನು ಇನ್ನೊಬ್ಬನ ಮೇಲೆ ಅನ್ಯಾಯವೆಸಗಿರುವನು ತಾವು ನಮ್ಮ ನಡುವೆ ಸತ್ಯಕ್ಕನುಗುಣವಾಗಿ ತೀರ್ಮಾನ ಮಾಡಿಬಿಡಿ ಅನ್ಯಾಯವೆಸಗಬೇಡಿರಿ ಮತ್ತು ನನಗೆ ಸನ್ಮಾರ್ಗವನ್ನು ತೋರಿಸಿರಿ ಇವನು ನನ್ನ ಸಹೋದರ ಇವನ ಬಳಿ ಒಂಬತ್ತೊಂಬತ್ತು ಕುರಿಗಳಿವೆ ನನ್ನ ಬಳಿ ಒಂದು ಕುರಿ ಮಾತ್ರ ಇದೆ ಇವನು ಆ ಒಂದು ಕುರಿಯನ್ನು ನನಗೆ ಒಪ್ಪಿಸಿಬಿಡು ಎಂದು ನನ್ನೊಡನೆ ಹೇಳಿದನು ಮತ್ತು ಮಾತಿನಲ್ಲಿ ನನ್ನನ್ನು ಸೋಲಿಸಿಬಿಟ್ಟನು ಆಗ ದಾವುದರೂ ಇವನು ತನ್ನ ಕುರಿಗಳೊಂದಿಗೆ ನಿನ್ನ ಕುರಿಯನ್ನು ಸೇರಿಸಿಕೊಳ್ಳಲು ಆಗ್ರಹಿಸುವ ಮೂಲಕ ನಿಜಕ್ಕೂ ನಿನ್ನ ಮೇಲೆ ಅಕ್ರಮವೆಸಗಿರುವನು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 ಮತ್ತು ಸಾಷ್ಟಾಂಗದರರಿಗೆ ಪಶ್ಚಾತ್ತಾಪಟ್ಟು ಮರಳಿದರು ಆಗ ನಾವು ಅವರ ತಪ್ಪನ್ನು ಕ್ಷಮಿಸಿದೆವು ನಿಶ್ಚಯವಾಗಿಯೂ ನಮ್ಮ ಬಳಿ ಅವರಿಗಾಗಿ ನಿಕಟಸ್ಥಾನ ಹಾಗೂ ಉತ್ತಮವಾದ ಅಂತಿಮ ನೆಲೆ ಇದೆ ನಾವು ಅವರೊಡನೆ ಹೀಗೆಂದೆವು ದಾವುದು ನಿಮ್ಮನ್ನು ಭೂಮಿಯಲ್ಲಿ ಪ್ರತಿನಿಧಿಯಾಗಿ ಮಾಡಿದ್ದೇವೆ ಆದುದರಿಂದ ನೀವು ಜನರ ನಡುವೆ ಸತ್ಯದೊಂದಿಗೆ ಆಳ್ವಿಕೆ ನಡೆಸಿರಿ ಸ್ವೇಚ್ಛೆಯನ್ನು ಅನುಸರಿಸಬೇಡಿರಿ ಅದು ನಿಮ್ಮನ್ನು ಅಲ್ಲಾಹನ ಮಾರ್ಗದಿಂದ ತಪ್ಪಿಸಿ ಅಲ್ಲಾಹನ ಮಾರ್ಗದಿಂದ ತಪ್ಪಿ ಹೋಗುವವರಿಗೆ ಲೆಕ್ಕಾಚಾರ ನಡೆಯಲಿರುವ ದಿನವನ್ನು ಮರೆತು ಬಿಟ್ಟದ್ದಕ್ಕಾಗಿ ಖಂಡಿತವಾಗಿಯೂ ಕಠಿಣ ಯಾತನೆಯಿದೆ ನಾವು ಈ ಆಕಾಶವನ್ನು ಭೂಮಿಯನ್ನು ಅವುಗಳ ನಡುವೆ ಇರುವ ಈ ಜಗತ್ತನ್ನು ವೃಥ ಸೃಷ್ಟಿಸಲಿಲ್ಲ ಇದು ಸತ್ಯನಿಷೇಧಿಗಳ ಭ್ರಮೆಯಾಗಿದೆ ಮತ್ತು ಇಂತಹ ಸತ್ಯ ನರಕಾಗ್ನಿಯ ಮೂಲಕ ವಿನಾಶವಿದೆ ಸತ್ಯವಿಶ್ವಾಸವಿರಿಸಿ ಸತ್ಕರ್ಮ ಬೆಸಗುವವರನ್ನು ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡುವವರನ್ನು ನಾವು ಸಮಾನವಾಗಿಸಬೇಕೆಂದು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 ಒಂದು ಸಂಜೆ ಅವರ ಮುಂದೆ ಚೆನ್ನಾಗಿ ಪಳಗಿದ ಕುದುರೆಗಳನ್ನು ತರಲಾದಾಗ ಅವರು ನಾನು ನನ್ನ ಪ್ರಭುವಿನ ಸ್ಮರಣೆಯ ಕಾರಣಕ್ಕಾಗಿ ಈ ಸೊತ್ತಿನ ಮೇಲೆ ಪ್ರೀತಿಯನ್ನಿರಿಸಿದ್ದೇನೆ ಎಂದರು ಆ ಕುದುರೆಗಳು ಕಣ್ಣರೆಯಾದಾಗ ಅವುಗಳನ್ನು ನನ್ನ ಬಳಿಗೆ ಮರಳಿ ತನ್ನಿರಿ ಎಂದು ಅವರು ಅಪ್ಪಣೆ ಕೊಟ್ಟರು ತರುವಾಯ ಅವುಗಳ ಕಾಲು ಮತ್ತು ಕೊರಳುಗಳ ಮೇಲೆ ಕೈಯಾಡಿಸಿದರು ಮತ್ತು ನೋಡಿಗೆ ಸುಲೈಮಾನರನ್ನು ನಾವು ಪರೀಕ್ಷೆಗೊಳಪಡಿಸಿದೆವು ಮತ್ತು ಅವರ ಪೀಠದ ಮೇಲೆ ಒಂದು ಜಡ ಶರೀರವನ್ನು ತಂದು ಹಾಕಿದೆವು ಅನಂತರ ಅವರು ಪಶ್ಚಾತಾಪಟ್ಟು ಮರಳಿದರು ಅವರು ಹೀಗೆಂದರು ನನ್ನ ಪ್ರಭು ನನ್ನನ್ನು ಕ್ಷಮಿಸು ನನ್ನ ಬಳಿಕ ಇನ್ನಾರಿಗೂ ಅರ್ಹವಾಗಿರದಂತಹ ಸಾಮ್ರಾಜ್ಯವನ್ನು ನನಗೆ ದಯಪಾಲಿಸು ನಿಜಕ್ಕೂ ನೀನೇ ನೈಜ ದಾನಿಯಾಗಿರುವ ಆಗ ನಾವು ಅವರಿಗಾಗಿ ಗಾಳಿಯನ್ನು ನಿಯಂತ್ರಿಸಿಕೊಟ್ಟೆವು ಅದು ಅವರ ಅಪ್ಪಣೆಯಂತೆ ಅವರು ಇಚ್ಛಿಸಿದ ದಿಕ್ಕಿಗೆ ಮಂದವಾಗಿ ಬೀಸುತ್ತಿತ್ತು ಮತ್ತು ಶೈತಾನರನ್ನು ನಿಯಂತ್ರಿಸಿಕೊಟ್ಟೆವು ಎಲ್ಲ ವಿಧದ ವಾಸ್ತುಶಿಲ್ಪಿಗಳು ಮುಳುಗು ಪ್ರವೀಣರು ಸಂಕೋಲೆಗಳಲ್ಲಿ ಬಿಗಿಯಲ್ಪಟ್ಟ ಇತರರೂ ಇದ್ದರು ನಾವು ಅವರೊಡನೆ ಇದು ನಮ್ಮ ಕೊಡುಗೆ ನೀವಿಚ್ಛಿಸಿದವರಿಗೆ ಕೊಡಲಿಕ್ಕೂ ನೀವಿಚ್ಛಿಸಿದವರಿಗೆ ಕೊಡದಿರಲಿಕ್ಕೂ ನಿಮಗೆ ಅಧಿಕಾರವಿದೆ ಯಾವ ಲೆಕ್ಕಾಚಾರವೂ ಇಲ್ಲ ಎಂದು ಹೇಳಿದೆವು ನಿಶ್ಚಯವಾಗಿಯೂ ಅವರಿಗಾಗಿ ನಮ್ಮ ಬಳಿ ನಿಕಟ ಸ್ಥಾನವೂ ಉತ್ತಮ ಅಂತಿಮ ನೆಲೆಯೂ ಇದೆ ನಮ್ಮದಾಸ ಅಯ್ಯೋಬರನ್ನು ಸ್ಮರಿಸಿರಿ ಶೈತಾನನು ನನ್ನನ್ನು ಕಷ್ಟ ಹಾಗೂ ಯಾಕನ ಬಲಪಡಿಸಿ ಬಿಟ್ಟಿದ್ದಾನೆಂದು ಅವರು ತಮ್ಮ ಪ್ರಭುವನ್ನು ಪ್ರಾರ್ಥಿಸಿದ ಸಂದರ್ಭ ನೆಲಕ್ಕೆ ಬಡಿಯಿ ಎಂದು ನಾವು ಆಜ್ಞಾಪಿಸಿದೆವು ಇರೋ ತಣ್ಣೀರು ಸ್ನಾನಕ್ಕಾಗಿ ಮತ್ತು ಕುಡಿಯರಿಕ್ಕಾಗಿ ನಾವು ಅವರಿಗೆ ಅವರ ಮನೆಯವರನ್ನು ಮರಳಿಕೊಟ್ಟೆವು ಮತ್ತು ಅದರೊಂದಿಗೆ ಪುನಃ ಅಷ್ಟನ್ನೇ ಕೊಟ್ಟೆವು ಇದು ನಮ್ಮ ಕರುಣೆಯ ರೂಪದಲ್ಲಿ ಮತ್ತು ಬುದ್ಧಿಜೀವಿಗಳಿಗೆ ಪಾಠವಾಗಿ ನೀಡಿದುದಾಗಿತ್ತು ನಾವು ಅವರೊಡನೆ ಹೀಗೆ ಹೇಳಿದೆ ಹುಲ್ಲು ಕಡ್ಡಿಗಳ ಒಂದು ಸೂಡಿಯನ್ನು ತೆಗೆದುಕೊಳ್ಳಿರಿ ಅದರಿಂದ ಹೊಡೆಯಿರಿ ಮತ್ತು ನಿಮ್ಮ ಶಪಥವನ್ನು ಮುರಿಯಬೇಡಿರಿ ನಾವು ಅವರನ್ನು ಸಹನೆಯುಳ್ಳವರಾಗಿ ಕಂಡೆವು ಅವರು ಅತ್ಯುತ್ತಮ ದಾಸರು ತಮ್ಮ ಪ್ರಭುವಿನ ಕಡೆಗೆ ಬಹಳಷ್ಟು ಮರಳುವವರು ನಮ್ಮ ದಾಸರಾದ ಇಬ್ರಾಹಿಂ ಇಸ್ಹಾಕ್ ಮತ್ತು ಯಾಕುಬರನ್ನು ಸ್ಮರಿಸಿರಿ ಅವರು ಮಹಾ ಕರ್ಮ ಸಾಮರ್ಥ್ಯವಿರುವವರು ದೂರದೃಷ್ಟಿಯುಳ್ಳವರೂ ಆಗಿದ್ದರು ನಾವು ಅವರನ್ನು ಒಂದು ವಿಶಿಷ್ಟ ಗುಣದಿಂದಾಗಿ ಪುನೀತರಾಗಿ ಮಾಡಿದೆವು ಅದು ಪರಲೋಕ ಗೃಹದ ಸ್ಮರಣೆಯಾಗಿತ್ತು ನಿಶ್ಚಯವಾಗಿಯೂ ಅವರು ನಮ್ಮ ಬಳಿ ಆಯ್ದ ಸಜ್ಜನರಲ್ಲಿ ಗಣಿಸಲ್ಪಡುತ್ತಾರೆ ಮತ್ತು ಇಸ್ಮಾಯಿಲರನ್ನು ಇಲರನ್ನು ಅಲ್ಲೆಅರನ್ನು ಸ್ಮರಿಸಿರಿ ಇವರೆಲ್ಲರೂ ಸಜ್ಜನರಲ್ಲಾಗಿದ್ದರು ಇದೊಂದು ಬೋಧನೆಯಾಗಿತ್ತು ಇನ್ನು ಕೇಳಿರಿ ಧರ್ಮನಿಷ್ಠರಿಗಾಗಿ ನಿಶ್ಚಯವಾಗಿಯೂ ಅತ್ಯುತ್ತಮ ನಿವಾಸವಿದೆ ಶಾಶ್ವತವಾದ ಸ್ವರ್ಗೋದ್ಯಾನಗಳಿದ್ದು ಅವುಗಳ ಕದಗಳು ಅವರ ಪಾಲಿಗೆ ತೆರೆದಿರುವುದು ಅವರು ಅವುಗಳಲ್ಲಿ ದಿಂಬುಗಳಿಗೆ ಒರಗಿ ಹೇರಳ ಫಲಗಳನ್ನು ಪಾನೀಯಗಳನ್ನು ತರಿಸುತ್ತಿರುವರು ಮತ್ತು ಅವರ ಬಳಿ ಲಜ್ಜಾಶೀಲ ಸಮವಯಸ್ಕ ಸ್ತ್ರೀಯರಿರುವರು ಇವೆಲ್ಲ ವಿಚಾರಣೆಯ ದಿನ ನಿಮಗೆ ನೀಡಲಾಗುವುದೆಂದು ವಾಗ್ದಾನ ಮಾಡಲಾಗುತ್ತಿರುವ ವಸ್ತುಗಳು ಇದು ನಮ್ಮ ಕೊಡುಗೆಯಾಗಿದ್ದು ಇದಕ್ಕೆ ಎಂದೂ ಅಳಿವಿಲ್ಲ ಇದಂತೂ ಧರ್ಮಮಿಷ್ಟರ ಅಂತಿಮ ಪರಿಣಾಮವಾಯಿತು ಅತ್ತ ವಿದ್ರೋಹಿಗಳಿಗೆ ಅತ್ಯಂತ ನಿಕರ್ಷ ನರಕ ಅದರಲ್ಲಿ ಅವರು ಸುಟ್ಟು ಹೋಗುವರು ಅತ್ಯಂತ ಕೆಟ್ಟ ನಿವಾಸ ಇದು ಅವರಿಗಾಗಿದೆ ಆದುದರಿಂದ ಅವರು ಕುದಿಯುತ್ತಿರುವ ನೀರು ಕೀವು ರಕ್ತ ಮತ್ತು ಇಂತಹದೇ ಇತರ ಕಹಿಗಳ ರುಚಿಯನ್ನು ಸವಿಯಲಿ ತಮ್ಮ ಅನುಯಾಯಿಗಳು ನರಕದ ಕಡೆಗೆ ಬರುತ್ತಿರುವುದನ್ನು ಕಂಡು ಅವರು ಪರಸ್ಪರ ಹೀಗೆ ಹೇಳುವರು ಇದೊಂದು ಸೈನ್ಯವು ನಿಮ್ಮ ಬಳಿಗೆ ನುಗ್ಗಿ ಬರುತ್ತಿದೆ ಇವರಿಗಾಗಿ ಯಾವ ಸ್ವಾಗತವೂ ಇಲ್ಲ ಇವರು ಅಗ್ನಿಯಲ್ಲಿ ಸುಡಲ್ಪಡುವವರಾಗಿದ್ದಾರೆ ಆಗ ಅವರು ಇವರಿಗೆ ಹೀಗೆ ಉತ್ತರ ಕೊಡುವರು ಅಲ್ಲ ವಾಸ್ತವದಲ್ಲಿ ನೀವೇ ಸುಟ್ಟು ಹೋಗುತ್ತಿರುವಿರಿ ಯಾವ ಸ್ವಾಗತವೂ ನಿಮಗಾಗಿ ಇಲ್ಲ ನಮ್ಮ ಮುಂದೆ ಈ ದುರ್ಗತಿಯನ್ನು ತಂದವರು ನೀವೇ ತಾನೆ ಈ ನಿವಾಸವು ಎಷ್ಟೊಂದು ನಿಕೃಷ್ಟವಾಗಿದೆ ತರುವಾಯ ಅವರು ನಮ್ಮ ಪ್ರಭು ಯಾರು ನಮಗೆ ಈ ದುರ್ಗತಿಯನ್ನೊದಗಿಸುವ ವ್ಯವಸ್ಥೆ ಮಾಡಿದ್ದನೋ ಅವನಿಗೆ ನರಕದ ಇಮ್ಮಡಿ ಯಾತನೆ ಕೊಡು ಎಂದು ಹೇಳುವರು ಮತ್ತು ಅವರು ಪರಸ್ಪರ ಹೀಗೆ ಹೇಳುವರು ನಾವು ಭೂಲೋಕದಲ್ಲಿ ಕೆಟ್ಟವರೆಂದು ಭಾವಿಸುತ್ತಿದ್ದವರು ಇಲ್ಲೆಲ್ಲೂ ನಮಗೆ ತೋರದಿರಲು ಕಾರಣವೇನು ನಾವು ಅವರನ್ನು ವೃತ್ತ ಪರಿಹಾಸ ಮಾಡುತ್ತಿದ್ದೇವೋ ಅಥವಾ ಅವರು ಎಲ್ಲಿಯಾದರೂ ಕಣ್ಣರೆಯಾಗಿರುವ ನಿಶ್ಚಯವಾಗಿಯೂ ಇದು ಸತ್ಯ ನರಕವಾಸಿಗಳಲ್ಲಿ ಇದೇ ತರಹದ ಕಲಹಗಳಾಗಲಿಕ್ಕಿವೆ ಕೈಗಂಬರರೇ ಇವರೊಡನೆ ಹೇಳಿರಿ ನಾನು ಕೇವಲ ಎಚ್ಚರಿಕೆ ಕೊಡುವವನು ಏಕ ಮಾತ್ರನೂ ಆಗಿರುವ ಅಲ್ಲಾಹನ ಹೊರತು ಇತರ ಯಥಾರ್ಥ ಆರಾಧ್ಯರಿಲ್ಲ ಅವನು ಭೂಮಿ ಆಕಾಶಗಳ ಹಾಗೂ ಅವುಗಳ ನಡುವೆ ಇರುವ ಸಕಲ ವಸ್ತುಗಳ ಒಡೆಯನು ಪ್ರಬಲನೂ ಅತ್ಯಂತ ಕ್ಷಮಾಶೀಲನೂ ಆಗಿರುತ್ತೇನೆ ಇವರೊಡನೆ ಹೇಳಿರಿ ಇದೊಂದು ದೊಡ್ಡ ಸುದ್ದಿ ಇದನ್ನು ಕೇಳಿ ನೀವು ವಿಮುಖರಾಗುತ್ತೀರಿ ಸರ್ವೋನ್ನತ ದರಬಾರದಲ್ಲಿ ವಾದವಿವಾದಗಳಾಗುತ್ತಿರುವಾಗಿನ ಸುದ್ದಿ ನನಗೆ ತಿಳಿದಿರಲೇ ಇಲ್ಲ ನಾನು ಸುಸ್ಪಷ್ಟ ಎಚ್ಚರಿಕೆ ಕೊಡುವವನಾಗಿರುವುದರಿಂದ ಮಾತ್ರ ನನಗೆ ದಿವ್ಯವಾಣಿ ಮೂಲಕ ಈ ವಿಷಯಗಳನ್ನು ತಿಳಿಸಲಾಗುತ್ತದೆ ನಿಮ್ಮ ಪ್ರಭು ದೇವಚರರೊಡನೆ ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ನಾನು ಮಣ್ಣಿನಿಂದ ಒಬ್ಬ ಮಾನವನನ್ನು ಸೃಷ್ಟಿಸುವವನಿದ್ದೇನೆ ತರುವಾಯ ನಾನು ಅವನನ್ನು ಪೂರ್ಣವಾಗಿ ನಿರ್ಮಿಸಿದಾಗ ಮತ್ತು ಅವನೊಳಗೆ ನನ್ನ ಆತ್ಮವನ್ನು ಊದಿದಾಗ ನೀವು ಅವನ ಮುಂದೆ ಸಾಷ್ಟಾಂಗವೆರಗಿ ಬಿಡಿರಿ ಈ ಆಜ್ಞೆಯ ಪ್ರಕಾರ ದೇವಚರರೆಲ್ಲರೂ ಸಾಷ್ಟಾಂಗವೆವೆರಗಿದರು ಆದರೆ ಇಬಿಲೀಸನು ತನ್ನ ದೊಡ್ಡಸ್ತಿಕೆಯ ಅಹಂಭಾವ ಪ್ರಕಟಿಸಿದನು ಮತ್ತು ಅವನು ಸತ್ಯ ನಿಷೇಧಿಗಳಲ್ಲಾಗಿ ಬಿಟ್ಟನು ಆಗ ಅಲ್ಲಾಹನು ಇಬಿಲೀಸ್ ನಾನು ನನ್ನೆರಡು ಕೈಗಳಿಂದ ನಿರ್ಮಿಸಿದಂತಹ ಮುಂದೆ ಸಾಷ್ಟಾಂಗವೆರಗುವುದರಿಂದ ಯಾವ ವಸ್ತು ನಿನ್ನನ್ನು ತಡೆಯಿತು ನೀನು ಅಹಂಭಾವ ತೋರಿಸುವೆಯಾ ಅಥವಾ ನೀನೇ ಉನ್ನತ ಮಟ್ಟದವರಲ್ಲಾಗಿರುವೆಯಾ ಎಂದು ಕೇಳಿದನು ಅವನು ಹೀಗೆ ಉತ್ತರ ಕೊಟ್ಟನು ನಾನು ಇವನಿಗಿಂತ ಶ್ರೇಷ್ಠನು ನೀನು ನನ್ನನ್ನು ಅಗ್ನಿಗಿಂತ ಮತ್ತು ಇವನನ್ನು ಮಣ್ಣಿನಿಂದ ಸೃಷ್ಟಿಸಿರುವೆ ಆಗ ಅಲ್ಲಾಹನು ಹೇಳಿದನು ಸರಿ ಹಾಗಾದರೆ ಇಲ್ಲಿಂದ ತೊಲಗು ನೀನು ಧಿಕ್ಕರಿಸಲ್ಪಟ್ಟವನು ನಿರ್ಣಾಯಕ ದಿನದವರೆಗೂ ನಿನ್ನ ಮೇಲೆ ನನ್ನ ಶಾಪವಿದೆ ಆಗ ಅವನು ಪ್ರಭು ಹಾಗಿದ್ದರೆ ಈ ಜನರು ಪುನಃ ಎಬ್ಬಿಸಲ್ಪಡುವವರೆಗೆ ನನಗೆ ಕಾಲಾವಕಾಶ ಕೊಟ್ಟು ಎಂದನು ಆಗ ಅಲ್ಲಾಹು ಹೇಳಿದನು ಸರಿ ನಿನಗೆ ಸಮಯಾವಕಾಶವಿದೆ ನನಗೆ ತಿಳಿದಿರುವಂತಹ ಆ ದಿನದವರೆಗೆ ಆಗ ಅವನು ಹೇಳಿದನು ನಿನ್ನ ಪ್ರತಿಷ್ಠೆಯಾನೆ ಅವರೆಲ್ಲರನ್ನೂ ನಾನು ಖಂಡಿತವಾಗಿಯೂ ದಾರಿಗಿಡಿಸಿ ನೀನು ಆಡಿಸಿಕೊಂಡಿರುವ ನಿನ್ನ ದಾಸರ ಹೊರತು ಇದು ಸತ್ಯವಾಗಿದೆ ಮತ್ತು ನಾನು ಸತ್ಯವನ್ನೇ ಹೇಳುತ್ತೇನೆ ಎಂದನು ಆಗ ಅಲ್ಲಾಹು ಹೇಳಿದನು ನಾನು ನರಕವನ್ನು ನಿನ್ನಿಂದಲೂ ನಿನ್ನನ್ನು ಅನುಸರಿಸುವ ಸಕಲ ಮಾನವರಿಂದಲೂ ತುಂಬಿಸಿಬಿಡುವೆನೆ ಸಂದೇಶವಾಹಕರೆ ಇವರೊಡನೆ ಹೇಳಿವಿ ನಾನು ಈ ಸತ್ಯಪ್ರಚಾರಕ್ಕಾಗಿ ನಿನ್ನಿಂದ ಯಾವ ಪ್ರತಿಫಲವನ್ನೂ ಕೇಳೋದಿಲ್ಲ ನಾನು ಡಂಬಾಚಾರಿಗಳ ಪಾಲಿಗೆ ಸೇರಿದವನೂ ಅಲ್ಲ ಇದು ಸಕಲ ಲೋಕದವರಿಗಾಗಿ ಒಂದು ಉಪದೇಶವಾಗಿರುತ್ತದೆ ಮತ್ತು ಸ್ವಲ್ಪವೇ ಕಾಲ ಕಳೆದಾಗ ನಿಮಗೆ ಇದರ ವಾಸ್ತವಿಕತೆಯು ತಾನಾಗಿಯೇ ತಿಳಿಯುವುದು